ಸ್ವರೂಪತಃ ನನ್ನ ಇರುವಿಕೆಯನ್ನ ಸತ್ ಎಂದು ಸಂಬೋಧಿಸಲಾಗಿದೆ ಸ್ವರೂಪತಃ ಸಹಜವಾದ ನನ್ನ ಇರುವಿಕೆಯನ್ನ ಸತ್ ಶರೀರವನ್ನು ನಾನು ಎಂದು ಪರಿಗಣಿಸಿದಾಗ ಶರೀರದಲ್ಲಿ ನಾನು ಎನ್ನುವ ಅಭಿಮಾನವನ್ನು ಬೆಳೆಸಿದಾಗ ಸತ್ ಎನ್ನುವನು ಇರುವಿಕೆ ಶರೀರದ ಪರಿಣಿತಿ ಮಾತ್ರ ಸೀಮಿತವಾಗಿದೆ ಒಪುಹು ವಯಂಚಿ ಎರಡನೇ ಸಾಲಿನಲ್ಲಿ ಒಪುಹು ವಯಂಚಿ ವಪುಹು ಅಂದ್ರೆ ಶರೀರ ಶರೀರವನ್ನು ನಾನು ಎಂದು ನಾನು ಅಭಿಮಾನಿಸಿದಾಗ ರೂಢಿಸಿದಾಗ ನನ್ನ ಇರುವಿಕೆ ಅದಕ್ಕೆ ಮಾತ್ರ ಸೀಮಿತವಾಗ್ತದೆ ಯಾವುದಕ್ಕೆ ಸೀಮಿತವಾಗ್ತದೆ ಶರೀರಕ್ಕೆ ಸೀಮಿತವಾಗ್ತದೆ ಆದ್ರೆ ನನ್ನ ನೇಚರ್ ಹಾಗಿಲ್ಲ ನನ್ನ ನೇಚರು ನನ್ನ ಸಹಜತೆ ಯಾವುದೇ ಕಾಲದ ಬಂಧನದಲ್ಲಿ ಯಾವುದೇ ದಿಕ್ಕುಗಳ ಬಂಧನದಲ್ಲಿ ಸಿಲುಕುವಂತಹ ನ ಕ್ವಾಪಿ ಭಾಮ ನ ಕದಾಪಿ ನನ್ನ ಇರುವಿಕೆ ಅನ್ನುವಂಥದ್ದು ಅದು ಯಾವತ್ತಿಗೂ ಇದ್ದದ್ದು ಎಲ್ಲೆಲ್ಲಿಯೂ ಇದ್ದು ಇದನ್ನು ನೀ ಶರೀರಕ್ಕೆ ಸೀಮಿತ ಮಾಡಿಬಿಟ್ರೆ ನೀ ಶರೀರದಷ್ಟೇ ಅಳವಡಿತೀಯ ಶರೀರ ಪ್ರಮಾಣದಲ್ಲಿ ಉಳಿತೆ ಈ ದಿನ ಬಿಡಿ ಸ್ವಾಮಿ ಶರೀರದ ಪ್ರಮಾಣದಲ್ಲಿರುವಂತಹ ನಮ್ಮ ಮನೆ ಆಗಿದ್ದಂತೆ ಆರಾಮ ಆದ್ರೆ ವಸ್ತುಸ್ಥಿತಿ ಹೇಗಿದೆ ಅಂತಂದ್ರೆ ಪರಿಮಿತಿಗೆ ಒಳಪಟ್ಟಿರುವ ಒಳಪಟ್ಟು ಇರುವುದು ಇದನ್ನು ವಿರೋಧಿಸ್ತೀವಿ ಯಾರಾದ್ರೂ ನಮ್ಮ ಕೈಗಳನ್ನ ಮಗು ಮಗು ಮಗುವಿನ ಕೈಯನ್ನು ತಂದೆ ತಾಯಿಗಳು ಈ ಮಗು ಬೀಳಬಾರದು ಅಂತ ಹೇಳ್ಬೋದು ಆಗ ಮಗುವಿನ ಪ್ರಥಮ ಪ್ರತಿಕ್ರಿಯೆ ಏನು ಏನು ಬರೋದಲ್ಲ ಮುಂದಿನ ಹೆಚ್ಚಿನ ಬೀಳ್ತದೆ ಆದರೂ ಕೂಡ ಇನ್ನೊಬ್ರು ಬಂಧನ ಮಾಡ ಬೇಡ ಬಿಡಿ ವಾಕಿಂಗ್ ಸೈಲ್ಡ್ ಬೇಡ ತೊಟ್ಟನ್ನು ಮಲಗಿದ ನಾಲ್ಕು ತಿಂಗಳ ಕುಸಿ ಆ ಕೂಸಿನ ಕಾಲು ಬೆರಳನ್ನು ಹೀಗಿದೆ ಏನ್ ಮಾಡ್ತಾನ ವಿತ್ಡ್ರಾ ಮಾಡ್ತೇನು ಐ ಆಮ್ ನಾಟ್ ಬಾ ನಾನು ಶರೀರ ನಾ ತಪ್ಪಿದ್ದೇನೆ ನಾ ನಾ ಕೆಂಪಿದ್ದೇನೆ ನ ಶರೀರದ ಮಿತಿಗಳನ್ನು ತನ್ನ ಜೊತೆ ತಗೋತಾನೆ ಅದು ಒಳಗ ಪ್ರವೃತ್ತಿ ಹೇಗಿದೆ ಅಂತಂದ್ರೆ ಇವು ಯಾವ ಮಿತಿಗಳು ನನಗೆ ಬೇಡ ಎಷ್ಟದ ವಿರುದ್ಧದ ಅದಕ್ಕೆ ನಿನ್ನ ಆ ಸಂಶಯ ಆ ಸಂದೇಹ ಆ ಸಂಶಯ ನಿನ್ನ ಪ್ರಶ್ನೆ ಸರಿಯಲ್ಲ ಏನು ಈರ್ಲು ಬಿಡಿ ಸ್ವಾಮಿ ದೇಹ ನಾನಾಗಿದ್ದು ಇರ್ಲಿಕ್ಕೆ ಸಾಧ್ಯವಿಲ್ಲ ನೀನು ಯಾಕಂದರೆ ಆ ದೇಹದ ಮಿತಿಯನ್ನು ಸಹಿಸೋದಿಲ್ಲ ನಾನು ಆ ದೇಹದ ಮಿತಿಯನ್ನು ಸಹಿಸದೇ ಇದ್ದರಿಂದಾಗಿಯೇ ನಾವು ಪ್ರವಾಸಕ್ಕೆ ಹೋಗ್ತೀವಿ ತೀರ್ಥ ಕ್ಷೇತ್ರಕ್ಕೆ ಹೋಗ್ತೀವಿ ಅಲ್ಲೆಲ್ಲ ಪ್ರಿಯಾಗ ಹೋಗ್ತೀವಿ ನಾವು ಸಕಾಲ ಏನಪ್ಪ ಒಂದೇ ಕಡೆಗಿದ್ದಿಗಿದ್ದಿಗಿತ್ತು ರಜ ಸಿ ಪ್ರವೃತ್ತಿ ಹೇಗೆ ಇಲ್ಲಿ ಹೇಳ್ತಾರೆ ನೀನು ಸಹಜ ಸ್ಥಿತಿ ದೇಹಕ್ಕೆ ಸಮವಾಗಿ ಇರುವುದು ಅಲ್ಲವೇ ಅಲ್ಲ ನೀನು ಸಹಜ ಸ್ಥಿತಿ ಕಾಲ ಮೇಲಿನ ಸ್ಥಿತಿ ದೇಶ ಮೇಲಿನ ಸ್ಥಿತಿ ನಿಮಗೆ ಗೊತ್ತಿಲ್ಲ ಸರಿಯಾದ ಗುರುವಿನ ಸಾಮೀಪದಲ್ಲಿ ಅದನ್ನು ನೀನು ಸ್ಪಷ್ಟ ಮಾಡಿಕೊಳ್ಳುವುದು ಗುರು ಅಂದ್ರೆ ಯಾರು ಒಬ್ಬ ಆಪ್ತ ಪುರುಷ can ಕ್ಯಾನ್ ಬಿ ದಿ ಬೆಸ್ಟ್ ಫ್ರೆಂಡ್ ಫರ್ ಈ ಕ್ರಿಶ್ಚಿಯನ್ ಮದುವೆಗಳಲ್ಲಿ ಚರ್ಚಿನಲ್ಲಿ ಮದುವೆ ಸಮಯಕ್ಕೆ ಚರ್ಚಿನಲ್ಲಿ ಬೆಸ್ಟ್ ಫ್ರೆಂಡ್ ಅಂತ ತಿಳ್ಕೊಂಡು Best friend. ಆ -ch best friend. ಅವ ನಿಷ್ಪಕ್ಷ ಪಾತಿರ್ತಾನೆ ಅವನು ಏನನ್ನು ನಿರೀಕ್ಷಿಸುವುದಿಲ್ಲ ಇಬ್ಬರು ಮಧು ಮಕ್ಕಳಿಗೆ ಅವನು ಗೌರವವನ್ನು ಕೊಡ್ತಾನೆ ಅವನಿಗೆ ಬೆಸ್ಟ್ ಫ್ರೆಂಡ್ ಅಂತ ಗುರು ಏನ್ ಮಾಡ್ತಾನೆ ಏನ್ ಮಾಡ್ತಾನೆ ಏನನ್ನು ಬಯಸುವುದಿಲ್ಲ ಏನನ್ನು ನಿರೀಕ್ಷಿಸುವುದಿಲ್ಲ ಎಲ್ಲರನ್ನೂ ಗೌರವಿಸ್ತಾನೆ ಇದಕ್ಕಿಂತ ಬೆಸ್ಟ್ ಫ್ರೆಂಡ್ ಯಾರಿದ್ದಾರೆ ಒಬ್ಬ ಸದ್ಗುರುವಿನ ಕಳೆದು ಹೋಗಿ ನಾನು ಯಾರು ಎನ್ನುವ ಎಚ್ಚರವನ್ನ ಮಾರ್ಗದರ್ಶನವನ್ನು ಪಡೆದಿತ್ತು ಆ ಮಾರ್ಗ ಮಾರ್ಗದರ್ಶನದಲ್ಲಿ ನಿಮಗೆ ಸ್ಪಷ್ಟ ಆಗಿಬಿಡುತ್ತದೆ ನಾ ಎಚ್ಚರ ತಪ್ಪೇ ಇಲ್ಲ ಎಚ್ಚರ್ತಕ್ಕೇ ನಾನು ಸದಾ ಎಚ್ಚರವೇ ಈ ಪ್ರಕಾರ ಸದಾ ಅಂದ್ರೆ ಕಾಲಾತೀತವಾಗಿ ನಾನು ಎಚ್ಚರ ಸದಾ ಕಾಲಾತೀತ ಎಲ್ಲ ಸಮಯದಲ್ಲೂ ನಾನು ಎಚ್ಚರ ಸಮಯಾತೀತವಾಗಿ ನಾನು ಎಚ್ಚರ ಮತ್ತು ಎಲ್ಲೆಲ್ಲಿಯೂ ನಾನು ಹೆಚ್ಚಲ್ಲ ಅಂತಂದ್ರೇನು ದೇಶಾತೀತವಾಗಿ ನನಗೆ ಹದಿನೇಳನೇ ಶ್ಲೋಕ ದೇಹಾತ್ಮ ದೇಹಾತ್ಮ ಭಾವೇ ಜ್ಞ ಜಡೌ ಸಮೇಹೇ ಹೃದಯದಿಕ್ತ ಆತ್ಮ ್ರಮ್ಯ ದೇಹಂ ಚ तनुमात्रमात्मा, ಪೂರ್ಣ ಬಲಸ್ಯ ಮೇಯಂ ತನುಮಾತ್ರೇಹಾತ್ಮ ಜಗೌ ಸನೌ ೇಪ್ತ ಆಕ್ರಮ್ಯ ದೇಹಂ ಜಗಚ್ಚ ಪೂರ್ಣ ಪರಸ್ಯ ಮೇಯಂ ತನುಮಾತ್ಮ ಜ್ಞಾ ಅಂದ್ರೆ ಜ್ಞಾನಿ ಜಡೌ ಅಂದ್ರೆ ಅಜ್ಞಾನಿ ಜ್ಞಾ ಅಂದ್ರೆ ಜ್ಞಾನಿ ಜ್ಞ ಜ್ಞಾನಿ ಜಡೌ ಅಂದ್ರೆ ಅಜ್ಞಾನಿ ಜಡ ಜಡೌ ದ್ವಿವಚ ಎರಡು ಜಡ ಅಂತರ್ತಲ್ಲ ದ್ವಿವಚನ ಎರಡು ಜಡ ಅಂತರ್ತಲ್ವಾ ಅಹಿಂದು ಶಬ್ದ ಇದೆ ಜ್ಞಾನಿ ಇದೊಂದು ಶಬ್ದ ಇದೆ ಜಡ ಇವೆರಡು ಜ್ಞ ಜಡವು ಸಮಾನವು ಸಮಾನಕ್ಷ ಸ್ವಾಮಿ ಹೇಳಿದ್ರೆ ಕಲರ್ ಬರ್ದ ಸಮಾನ ಇಲ್ಲ ದ್ವಿವಚನವಾಗಿರುವುದರಿಂದ ಅದು ಸಮಾನವು ಅದು ನೀವು ಸಮಾನವು ಅಂತ ಹೇಳಿದ್ದಕ್ಕೆ ಇಲ್ಲಿ ವೇಗಸ್ಯ ಹೋಗ್ಬಿಟ್ಟು ಏನಾಗುತ್ತೋ ಅದು ಏಕಸ್ಯ ಅಂದ್ರೆ ಒಕಾರ ಅನ್ನು ಹೋಯ್ತು ಆ ವಕಾರದಲ್ಲಿಯ ಅವು ಅಲ್ಲಿ ಹೋಯ್ತು ಆಮೇಲೆ ಏಕಸ್ಯರೊಳನ ಎ ಈ ಕಂಡು ಬಂತು ಅದು ಏನಾಯಿತು ಏಕಸ್ಯ ಜ್ಞ ಜಡವು ಸಮಾನವು ಇವೆರಡು ಸಮವಾಗಿವೆ ಯಾರಿಗೆ ಯಾರಿಗೆ ಆ ಇಬ್ಬರಿಗೆ ಆ ಇಬ್ಬರು ಯಾರು ಈ ದೇಹದಲ್ಲಿ ನಾನು ಎನ್ನುವ ಬುದ್ಧಿ ಕೇಳ್ಕಾರಿ ಸೂಕ್ಷ್ಮದ ಜ್ಞಾನಿಗೂ ಕೂಡ ಈ ದೇಹದಲ್ಲಿ ನಾನು ಎನ್ನುವ ಭಾವ ಇರುತ್ತದೆ ಇವತ್ತರ ಕೇಳಿಸ್ತದಲ್ಲ ಜ್ಞಾನಿಗೂ ಕೂಡ ಈ ದೇಹದಲ್ಲಿ ನಾನು ಎನ್ನುವ ಭಾವ ಇರ್ತದೆ ಹೇಗೆ ಅಜ್ಞಾನಿಗೆ ಇರ್ತದೋ ಹಾಗೆಯೇ ಜ್ಞಾನಿಗೂ ಇರ್ತದೆ ಕೇಳ್ಕೊಳ್ಳಿ ಮುಂದೇನಂತ ಕೇಳ್ಕೊಂಡು ವರ್ಷಗಳ ಏನಂತ ಮಾಡಿಕೊಂಡು ದೇಹಾತ್ಮ ಭಾವೇ ನೆಜಡವು ಸಮಾನವು ಏಕಶ್ಯ ದೇಹೇ ಹೃದೀಪ್ತ ಆತ್ಮ ಏಕೆಂದರೆ ಜ್ಞಾನಿಯ ದೇಹದಲ್ಲಿ ಆಗಲಿ ಅಜ್ಞಾನಿಯ ದೇಹದಲ್ಲಿ ಆಗಲಿ ಒಂದೇ ಆತ್ಮನು ಬೆಳಗ್ತಾ ಇರ್ತಂತಾನೆ ಅನೇಕ ಆತ್ಮಗಳೇನು ಬೆಳಗುವುದಿಲ್ಲ ಒಂದೇ ಆತ್ಮನು ಜ್ಞಾನಿಯ ದೇಹವನ್ನು ಬೆಳಗುತ್ತಾನೆ ಅಜ್ಞಾನಿಯ ದೇಹವನ್ನು ಬೆಳೆತಾನೆ ಆದ್ದರಿಂದ ಈ ಎರಡೂ ದೇಹಗಳಲ್ಲಿ ಇರುವಂತಹ ಆತ್ಮ ಇದು ಅಭಿಮಾನದಿಂದ ಕೂಡಿರುತ್ತೆ ದೇಹಾತ್ಮ ಭಾವದಿಂದ ಕೂಡಿರುತ್ತೆ ವ್ಯತ್ಯಾಸ ಏನಾಗಾದ್ರೆ ಸಮಯ ನಾವು ಕಾಫಿ ಕುಡಿತೀವಿ ನೀವು ಕಾಫಿ ಕುಡಿತೀವಿ ನಾವು ಮರಿತೀವಿ ನೀವು ಮರುತೀವಿ ಜ್ಞಾನಿಗೂ ಅಜ್ಞಾನಿಗೂ ವ್ಯತ್ಯಾಸ ಈಗ ಇದು ಲೆಕ್ ಚಂದರೆ ಏನು ದೇಹ ಆಕ್ರಮ್ಯ ಮೂರ್ನೇ ಸಾಲು ದೇಹಮ ಆಕ್ರಮ್ಯ ಜಗಚ ಪೂರ್ಣ ಫಲ ದೇಹಮ ಆಕ್ರಮ್ಯ ಜಗತ್ತ ಪೂರ್ಣ ನಾನು ದೇಹ ಅಷ್ಟೇ ಅಲ್ವಾ ಜ್ಞಾನಿ ಹೆಂಗಿತಾನೆ ನಾನು ಎಚ್ಚರ ಅಂತಃಕರಣವು ನಾನೇ ಮನಸ್ಸು ಬುದ್ಧಿಗಳು ನಾನೇ ಹ ದೇಹವು ನಾನೇ ಇಂದ್ರಿಯಗಳು ನಾನೇ ವಿಷಯಗಳು ನಾನೇ ಜಗತ್ತು ನಾನೇ ಸೂರ್ಯ ತಂದ್ರಾದಿಗಳು ನಾನೇ ಪಂಚ ಪಂಚ ಮಹಾಭೂತಗಳು ನಾನೇ ಮೇಲಿರುವುದು ನಾನೇ ಅಧಃ ಕೆಳಗಿರುವುದು ನಾನೇ ಊರ್ಧು ಇರುವುದು ನಾನೇ ದುಷ್ಟ ಆಗಿರುವುದು ಎಲ್ಲವೂ ನಾನೇ ಇನ್ಯಾರ ಅಜ್ಞಾನಿ ಹೇಳಿರ್ತದೆ ಅವನಿಗೂ ದೇವ ನಾನು ಅದು ಹೇಗಿರ್ತದೆ ತನು ಮಾತ್ರ ಮಹಾತ್ಮ ನಾಲ್ಕನೇ ಸಾಲ ಏನಿರ್ತದೆ ತನು ಅಂದ್ರೆ ಶರೀರ ಈ ಶರೀರ ಮಾತ್ರ ನಾನು ಹೇ ಅವ ಅಲ್ಲ ಅವನು ಬ್ಯಾರೆ ಅದಲ್ಲ ಅದು ಬ್ಯಾರೆ ಇದಲ್ಲ ಇದು ಬ್ಯಾರೆ ಜಗತ್ತು ಬೇರೆ ಗಿಡ ಬೇರೆ ಬ್ಯಾರೆ ವೃಕ್ಷ ಬೇರೆ ಹೂ ಬೇರೆ ಪಕ್ಷಿ ಬೇರೆ ಪ್ರಾಣಿ ಬೇರೆ ಇರುವೆ ಬೇರೆ ಜಿಲ್ಲೆ ಬೇರೆ ಬೇರೆ ಆ ದೇವತೆಗಳು ಗಂಧರ್ವರು ಬೇರೆ ಎಲ್ಲ ಬೇರೆ ಬೇರೆ ಬೇರೆ ಬೇರೆ ವಿಜಾತಿಯ ವಿಜಾತಿ ವಿಜಾತಿಯ ಸಜಾತಿಯ ಸಜಾತಿಯ ಸವೆತ ಸವೆತ ಎಲ್ಲಾ ಭೇದಗಳನ್ನ ಅವನು ಭೇದ ಮಾಡಿ ಇಟ್ಬಿಡ್ತಾನೆ ಅವನು ಶರೀರನೇ ಇವನು ಶರೀರನೇ ಆದ್ರೆ ಇವನು ಈ ಶರೀರದ ಮೂಲಕವಾಗಿ ಜ್ಞಾನ ಏನಾಗಿರ್ತಾನೆ ಸಮಸ್ತ ಸೃಷ್ಟಿಯೇ ನಾನು ಉಳ್ತಾನೆ ಸರ್ವಮುಖಗಳು ಇದ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಇತ್ಯ ಉಪನಿಷತ್ ವದತಿ ಅಹಂ ಬ್ರಹ್ಮಾಸ್ಮಿ ಇತಿ ವದತಿ ನಾನು ಬ್ರಹ್ಮನೇ ಇದ್ದೇನೆ ಅಂತ ಹೇಳಿದ ಉಪನಿಷತ್ತನ ವಾಕ್ಯ ಇದನ್ನು ಹೇಳಿಬಿಡುತ್ತದೆ ಏನು ಸರ್ವಂ ಖಲು ಇದಂ ಬ್ರಹ್ಮ ಏನಿದೆಯೋ ಅದೆಲ್ಲವೂ ಬ್ರಹ್ಮನೇ ವ್ಯತ್ಯಾಸ ಅನ್ನಿಸ್ತದೆ ಎರಡರೂ ವ್ಯತ್ಯಾಸದಲ್ಲಿ ಈ ವ್ಯತ್ಯಾಸ ತಿಳೋದು ಭಾರಿ ಕಷ್ಟ ಯಾರು ತಿಳಿತಾರೆ ತಿಳಿದವರೇ ತಿಳಿತಾರೆ ತಿಳಿಯದವರು ತಿಳಿಯದವನೆಂದೇ ತಿಳಿಯುತ್ತಾರೆ ಇವರಿಗೆ ತಿಳಿದದು ತಿಳಿದಲು ಅನ್ನೋದು ಯಾರು ತಿಳಿತಾರೆ ತಿಳಿದವರೇ ತಿಳಿತಾರೆ ವೈಸ್ ಮ್ಯಾನ್ ಓನ್ಲಿ ಕ್ಯಾನ್ ನೋ ಅನದರ್ ವೈಸ್ ಮ್ಯಾನ್ ಅದರ್ ಅದರ್ ವೈಸ್ ಮ್ಯಾನ್ ಹ್ಯಾಸ್ ನೋ ವೇ ಟು ನೋ ವೈಸ್ ಮ್ಯಾನ್ ದೇಹಾತ್ಮ ಭಾವ ದೇಹವೇ ನಾನು ಎನ್ನುವ ಭಾವ ಜ್ಞ ಜಡೌ ಜ್ಞಾನಿಗೂ ಮತ್ತು ಅಜ್ಞಾನಿಗೂ ಜಡವು ಅಂದ್ರೆ ಅಜ್ಞಾನಿ ಜ್ಞಾನಿಗೂ ಮತ್ತು ಅಜ್ಞಾನಿಗೆ ಸಮಾನ ಸಮವಾಗಿರ್ತದೆ ಆದರೆ ವ್ಯತ್ಯಾಸ ಇರುವಂತಲೂ ಕೇಳುತ್ತಾದ್ರೆ ಒಬ್ಬನು ದೇಹಂ ಅಕ್ರಮ್ಯ ದೇಹದ ಜೊತೆ ಜೊತೆಗೆ ಸಮಸ್ತ ಸೃಷ್ಟಿಯೇ ನಾನು ಈ ದೇಹವನ್ನೇ ನಾನಲ್ಲ ಸಮಸ್ತ ಸೃಷ್ಟಿಯನ್ನು ಎಲ್ಲೆಲ್ಲಿಯೂ ನಾನೇ ಇದ್ದೇನೆ ಅನ್ನುವ ಭಾವ ಇನ್ನೊಬ್ಬಳಿಗೆ ಇನ್ನೊಬ್ಬಳಿಗೆ ಯಾರ್ ಗೊತ್ತಾಗ್ತದೆ ಯಾರು ಗೊತ್ತಾಗ್ತದೆ ಜಾತಿ ಭೇದ ಮಾಡೋರು ತತ್ವ ಭೇದ ಮಾಡೋರು ಇದರ ಭೇದ ನೋಡು ನಾವು ಎಷ್ಟ ವಿಚಿತ್ರ ಭೇದ ನೋಡ್ತೀವಿ ಅಂದ್ರೆ ಜೀವ ಜೀವ ಭೇದ ನೋಡ್ತಾ ನೀನೇ ಒಂಥರ ಇದೆಯಾ ನಾನೇ ಒಂಥರ ಇದ್ದೆ ನಿನ್ ಬುದ್ಧಿನೇ ಒಂಥರ ಇದೆ ನನ್ನ ಬುದ್ಧಿನೇ ಒಂತರ ಇದೆ ಇದಕ್ಕೆ ಜೀವ ಜೀವ ಭೇದ ಜೀವ ಜಗತ್ತು ಭೇದ ಈ ಪ್ರಪಂಚ ಈ ನದಿ ಈ ಪರ್ವತ ಆಕಾಶ ಈ ಭೂಮಿ ಇವಾಗ ಗದ್ದೆ ತೋಟ ಇವೆಲ್ಲ ಬೇರೆ ರೀ ಅದ ಆದೇಶ ಆದೇಶ ಆದೇಶ ನಾನು ಬೇರೆ ಜಗತ್ರೆ ಮತ್ತೆ ಮೂರನೇ ಬೇರೆ ನಾನು ಬೇರೆ ಪರಮಾತ್ಮವೇ ಕೇಳಿದ ಕೇಳಿದ್ರೆ ಇದರಿಂದ ಮುನ್ನೂರು ನಾಲ್ಕು ಕಿಲೋಮೀಟರ್ ಆಗ್ತದೆ ಹೋಗಬೇಕು ಎಲ್ಲ ಕೇಳಿಸ ಜೀವ ಜೀವ ಭೇದ ಜೀವ ಜಗತ್ ಭೇದ ಜೀವ ಈಶ್ವರ ಭೇದ ಶಾಸ್ತ್ರ ಇಲ್ಲಿಯವರೆಗೂ ಹೇಳಿದೆ ನಾವು ಶಾಸ್ತ್ರ ಮೀರಿ ಓವರ್ಟೇಕ್ ಮಾಡಿ ನಾವು ಇನ್ನೊಂದು ಹೆಜ್ಜೆ ಮುಂದೋಗಿ ಈಗೇನು ಕಾಲ್ಗಳು ನಾವು ಜನ ಈಶ್ವರ ಈಶ್ವರ ಭೇದ ಈಶ್ವರ ಈಶ್ವರ ಬೇಡ ಅಡ್ಡ ದೇವರು ಊಟದಿರಿ ಹಿಂಗ ಹಚ್ಕೊಂಡವರೆಲ್ಲ ಯಾರು ಅಡ್ಡ ದೇವರು ಹಿಂಗ ಹಚ್ಕೊಂಡುರೆಲ್ಲ ಊಟದೇ ನಿಮ್ ದೇವರ ಗಾಯ ನಮ್ಗೆ ಅದಕ್ಕೇನೆ ಎಲ್ಲರಿಗೂ ಕೇಳ್ಕೆ ಬೇಗ ಫುಲ್ ಸ್ಟಾಪ್ ಕೊಟ್ರಪ್ಪ ಈಗ ಫುಲ್ ಸ್ಟಾಪ್ ಅಂತಿರುತ್ತೆ ಅಡ್ಡ ಬೇಡ ಊಟ ನಮ್ಮ ಫ್ರೆಂಡ್ ಇದ್ದ ಹಳೆ ಸುದ್ದಿ ಐವತ್ತು ವರ್ಷ ವಾಕಿಂಗ್ ದಿವಸ ಹೋಗ್ತಿದ್ವಿ ಅವನು ನಿಮ್ಗೆಲ್ಲ ಗೊತ್ತಿರ್ಬೋದು ಎಷ್ಟು ತರಹ ಆಂಜನೇಯರಿದ್ದಾರೆ ನಮ್ಮ ಪುರಾಣ ಇತಿಹಾಸಗಳಲ್ಲಿ ಎಷ್ಟು ತರಹ ಆಂಜನೇಯ ಇದ್ದಾರೆ ಒಬ್ಬನೇ ಆಂಜನೇಯ ಇದ್ದಾನೆ ಒಬ್ಬನೇ ಆಂಜನೇ ತಾನೆ ಹನುಮಂತ ಒಬ್ಬನೇ ತಾನೆ ಹ್ಮ್ ನಮ್ಮ ವಾಕ್ಯಕ್ಕೆ ಹೋಗ್ಬೇಕಾರೆ ಒಂದ್ ದೇವಸ್ಥಾನ ಇತ್ತು ಅಕಸ್ಮಾತ್ ಆ ದಿವಸ ಶನಿವಾರ ಆಗುತ್ತೆ ನಂಬರ್ ಒಂದು ಉಳಿ ಇದ್ದ ಶನಿವಾರ ದಿವಸ ಆಂಜನೇಯ ದರ್ಶನ ಕೊಡ್ತೀವಿ ಸೊ ನಾವು ನಾಲ್ಕು ಜನ ಇದ್ವಿ ಈ ನಾಲ್ಕು ಜನ ಭಾರಿ ಧ್ವಜ ಈ ನಾಲ್ಕು ಜನ ಏನು ಅಂತಂದ್ರೆ ಒಬ್ರು ಮೆಕ್ಯಾನಿಕಲ್ ಇಂಜಿನಿಯರು ಒಬ್ರು ಎಲೆಕ್ಟ್ರಿಕಲ್ ಇಂಜಿನಿಯರು ಒಬ್ರು ಸಿವಿಲ್ ಇಂಜಿನಿಯರು ಒಬ್ರು ವೆಲ್ಡಿಂಗ್ ಇತ್ಯಾದಿಗಳನ್ನ ಡೆತ್ ಮಷನ್ ಇತ್ಯಾದಿಗಳನ್ನು ಇವ ನಾಲ್ಕು ಮಂದಿ ಇವನ್ ನಾಲ್ಕು ಮಂದಿ ನಾಲ್ಕು ಜಾತಿನ ಕರೆಗಳ ನಾವು ಬೆಸ್ಟ್ ಫ್ರೆಂಡ್ಸ್ ನಾವು ನಾಲ್ಕು ಮಂದಿ ಕೂಡೇ ಇರ್ತಿದ್ದೆ ಅವರು ಎಲ್ಲ ಏನೇ ಫಂಕ್ಷನ್ ಅಲ್ಲ ನಾವು ನಾಲ್ಕು ಒಂದು ಇರ್ಲಿಕ್ಕೆ ಬೇಕು ಅದೊಂದು ಪೆಟ್ ಟಾಕ್ ಆಗ್ಬೇಕಿತ್ತ ಸೊ ಈ ನಾಲ್ಕು ಮಂದಿ ಹೋಗ್ತಾರೆ ಅವನ ಹುಡುಗ ಅವನ ಹೆಸರು ಪಡಿಸಲಿದೆಯ ವಸಂತ ಪಡಿಸಲಿದೆಯ ಅವನ ಹೆಸರು ಅವನ ನಾವೆಲ್ಲ ಕುಡ್ಕೊಂಡೆ ನಾ ನಾ ಹೇಳದೆ ದೇವಸ್ಥಾನ ಬಂತಪ್ಪ ಬಾಪ ಎಲ್ಲರಿಗೂ ದರ್ಶನ ತೀರ್ಥ ತಗೊಂಡ ಅವನ ವಸಂತ ಬಳಸೋಕೆ ನೀವು ಹೋಗ್ಲಿ ನಾ ಇಲ್ಲೇ ಇರ್ತೀನಿ ನಂತರ ಹೋಗ್ಬೋದು ಬಣ್ಣ ತೀರ್ಥ ತಗೊಂಡ್ಬಂತೆ ಇಲ್ಲ ನೀವು ಹೋಗ್ಲಿ ನಾ ಇಲ್ಲೇ ಇರ್ತೀನಿ ಆಯ್ತಪ್ಪ ಫ್ರೆಂಡ್ಸ್ ಹೋಗ್ರಿ ಯಾರ ಯಾರ ಮೇಲೆಯೂ ಯಾವ ಅಂಕುಶ ಇಲ್ವಾ ಅಂತೋಷ ಇತ್ತಲ್ಲ ಫ್ರೆಂಡ್ ಅವರು ಆಯ್ತಪ್ಪ ಇಲ್ಲೇ ಇರ್ತ ನಾ ಹೋಗ್ಬೇಕು ಹೋಗ್ಬೋದು ನಾ ಇಲ್ಲೇ ಕಾಯ್ತು ಸಪ್ರಿ ಜನ್ ಚಪ್ರಿ ಚಪ್ರಿ ಕಾಯಿ ಕೊಡ್ತೀವಿ ಇದ್ಕೊಂಡ ನಾವು ಹೋಗ್ತೀವಿ ಅಲ್ಲ ಬೇಕಾಗಿತ್ತೆ ಹೋಗಿ ಪ್ರೊಜೆಕ್ಷನ್ ಹಾಕಿ ಹೋಗೋಣ ಹೋನಾಡಿ ಒಂದು ಒಂದು ಫರ್ಲ ಅನ್ಬೋದ ಮೇಲೆ ಅಲ್ಲೊಂದು ಹನುಮಂತನ ದೇವಸ್ಥಾನ ಅಲ್ಲಿ ಹನುಮಂತನ ದೇವಸ್ಥಾನ ಇರುತ್ತೆ ಆಮೇಲೆ ಅಟ್ಲೀಸ್ಟ್ ನಾವು ಕಟ್ಸಿ ಬಾಪ ನಾವ್ ಇದ್ರೂ ಹೋಗ್ಬರೋಣ ಅಂತ ಅಂದಾದ್ರೂ ಅಂದೆ ಅಲ್ಲಿ ಅದ್ರ ಒಂದಿನ ನೀವಿಲ್ಲ ನಿತ್ಕೊಂಡ್ರಿ ನಾವು ಹೋಗ್ಬರ್ತೀನಿ ಅಂತ ಅವಾಗ ನನಗೇನು ಅನಿಸ್ಲಿಲ್ಲ ಏನೇ ಅನಿಸ್ತಿರ್ತೀವಿ ನಿಮ್ಗೆ ಅವಳು ನನಗೇನು ಅನಿಸ್ಲಿಲ್ಲ ಹೋಗಪ್ಪ ಹೋಗುವಾಗ ದರ್ಶನ ತಗೊಂಡು ಬಂದ ನಾ ಸಾಂದಿಪನಿ ಸಾಧನೆ ಸೇರಿದ ಮೇಲೆ ಉಪನಿಷತ್ ಕಾರ್ಯಗಳನ್ನು ಅಭ್ಯಾಸ ಮಾಡಿದ ಮೇಲೆ ಆಮೇಲೆ ನನ್ನ ಅನಿವಿಗೆ ಮೂಡ್ತು ಏನ್ ಅರಿವು ಮೂಡ್ತು ಅಂದ್ರೆ ಈ ಹನುಮಪ್ಪ ಇವನು ಶಿವನ ದೇವಸ್ಥಾನ ಉಮಾಮಹೇಶ್ವರ ದೇವಸ್ಥಾನದ ಪ್ರಾಂಗಣ ಅಂದ್ರೆ ಈ ಹನುಮಪ್ಪ ಇದ್ದ ಉಮಾಮಹೇಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ಈ ಹನುಮಪ್ಪ ಇಷ್ಟೇ ಇಷ್ಟೇ ಹನುಮಪ್ಪ ಇಷ್ಟೇ ಗುಡಿ ಅದು ಹಿಂಗ್ ಕೈ ಹುಟ್ಟಿದ್ರೆ ಅದು ಶಿಖರ ಹುಟ್ಟುತ್ತದೆ ಅಷ್ಟ ಚಿಕ್ಕರ ದೇವಸ್ಥಾನ ಆ ದೇವಸ್ಥಾನ ಎಲ್ಲಿತ್ತು ಅಂತಂದ್ರೆ ಅದು ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಶಿವಾಲಯದಲ್ಲಿ ಹನುಮಪ್ಪ ಅಂತಂದ್ರೆ ವೈಷ್ಣವರಿಗೆ ವಿಷ್ಣು ಭಕ್ತರಿಗೆ ಅದು ಮೈಲಿ ಅದು ಒಪ್ಪದು ಅಂತ ಹನುಮಕ್ಕ ಹೇಗಿರ್ಬೇಕು ಅವನು ಒಂಟೆ ಅನುಮ ಅವ ಯಾವಾಗಲೂ ಹೆಂಗಿರ್ಬೇಕು ಒಬ್ಬನ ಅವನು ಒಬ್ಬನೇ ಇದ್ದ ಅಲ್ಲಿ ಯಾವ ವಿಗ್ರಹ ಇನ್ನು ಯಾವ ಏನಿಲ್ಲ ಒಂಟೆ ಅನ್ನುವ ಇಲ್ಲಿ ಒಂಟನ್ನು ಒಬ್ಬನೇ ಅದು ಶಿವಾನೇ ಇರಬೇಕು ಮೈಲಿಗಂತ ನಾಭಾಗ ಆ ಹನುಮಪ್ಪನ ವೇಳೆ ಈಶ್ವರ ಈಶ್ವರ ಭೇದ ಆಗ್ತದೆ ಇಷ್ಟು ಭೇದಗಳಲ್ಲಿ ಯಾರು ಈ ಶರೀರವೇ ನಾನು ಅನ್ನಲಿದ್ದ ಆತ್ಮ ನಿಂತು ಬಿಡ್ತದೆ ಆದ್ರೆ ಆಸ್ತಿಗೆ ವಿಚಾರ ಮಾಡೋಕ್ಕೆ ಏನ ಇದ್ರೆ ಅಲ್ಲದೇ ಇಟ್ಬಿಡೋದು ವಿಷ್ಣು ಮಾತ್ರ ಅವತಾರ ಧರಿಸ್ತಾನೆ ಶಿವ ಅವತಾರ ಧರಿಸಿದಿಲ್ಲ ಅಲ್ಲಿ ಬಿಟ್ಟೆ ಬಿಡ್ತಾರ ಇನ್ನು ಇವರು ಬಿಡ್ತಾರೆ ಹರ ಸರ್ವೋತ್ತಮ ಶಿವ ಸರ್ವೋತ್ತಮವ ಇನ್ನೊಬ್ಬ ವಿಷ್ಣು ನಾರಾಯಣ ಸರ್ವ ವಿಷ್ಣು ಸರ್ವೋತ್ತಮ ಹರಿ ಹಾ ಹರಿ ಸರ್ವೋತ್ತಮ ಹರ ಸರ್ವೋತ್ತಮ ಅವ ಹರಿ ಸರ್ವೋತಮ ಇಬ್ಬರು ಹೊಡೆದಾಡಿದ್ದ ಹೊಡೆ ಏನ್ ಸಾಧಿಸ್ತಾರೆ ಇವೆಲ್ಲ ಯಾಕೆ ಅಂತಂದ್ರೆ ಈ ಶರೀರ ನಾನು ಅನ್ನುವ ಆತ್ಮ ಅಲ್ಲಿಗೆ ಸೀಮಿತವಾಗಿ ಅದರ ಆಚೆಗೆನ್ನು ವಿಚಾರ ಮಾಡುದು ಅದು ಆಚೆಗೆ ಹೋಗೋ ಪ್ರಯತ್ನ ಮಾಡೋದು ಆಗ ಅದೈತೆ ಹಾಗೆ ಎಲ್ಲರನ್ನೂ ಅಟ್ಕೊಳ್ತಾನೆ ಎಲ್ಲರನ್ನೂ ಸ್ವೀಕಾರ ಎಲ್ಲರ ಜೊತೆ ಇರ್ತಾನೆ ಯಾಕೆ ಅವ್ರಿಗೆ ಗೊತ್ತದೆ ಆತ್ಮ ಹೋಗೋದು ಅಲ್ಲ ಬರೋದು ಅಲ್ಲ ಆತ್ಮನೇ ನಾನು ಎರಡು ಮೂರಿಲ್ಲದ ಭೇದ ರಹಿತವಾದ ಆತ್ಮನೇ ನಾನು ಸ್ಪಷ್ಟವಾಗಿದ್ದರಿಂದಾಗಿ ಭಗವತ್ ಭಗವಾನರು ಹೇಳ್ತಾರೆ ಏನು ದೇಹವು ಆಕ್ರಮ್ಯ ಜಗತ್ಯ ಪೂರ್ಣ ಪರಿಪೂರ್ಣವಾದ ಜಗತ್ತು ಸೃಷ್ಟಿಯೇ ನಾನು ಅನ್ನೋದರ ಮಟ್ಟಿಗೆ ಅವನು ತನ್ನ ಬುದ್ಧಿಯನ್ನ ಬೆಳೆಸಿಕೊಂಡಿರುತ್ತಾನೆ ಪರಸ್ಯ ಇನ್ನೊಬ್ಬನಿದ್ದಾನಲ್ವೋ ಅವನಿಗೆ ತನು ಮಾತ್ರ ಮಾತ್ಮ ಅವನಿಗೆ ಈ ಶರೀರ ಮಾತ್ರ ಆತ್ಮ ಎಂದು ಅನಿಸಿಕೊಳ್ಳುತ್ತದೆ ಹದಿನೆಂಟನೇ ಶ್ಲೋಕ ಅಜ್ಞ ವಿಶ್ವಸ್ತಿ ಪೂರ್ವ ದೃಶ್ಯ ಜಗದೇವ ಸತ್ಯ ಫಲ್ಯಾಶ್ರಯಭೂತ ಸತ್ಯ ಪ್ರಪೂರ್ಣ ಪ್ರವಿಭ್ಯ ೂಪ ಅದ್ಸ ವಿಶ್ವಸ್ತಿ ಪೂರ್ವ್ಯ ಜಗದೇವ ಸತ್ಯಭೂತ ಸತ್ಯೂರ್ಣ ಪ್ರವಿಭಾತ್ಯ ಒಂದು ಐದು ನಿಮಿಷ ಟೈಮ್ ಕೊಡಿ ಅವ್ರ ಬರ್ಮ ತಯಾರಿ ಮಾಡ್ಬೇಕು ಒಂದು ಐದು ನಿಮಿಷ ಟೈಮ್ ಕೊಡಿ ಸ್ವಲ್ಪ ಅವರು ರಾಮನವಮಿ ತಯಾರಿಯನ್ನು ಮಾಡ್ಕೊಳ್ತಾರೆ ಅದಾದ್ಮೇಲೆ ರಾಮನವಮಿ ಆಚರಣೆ ಮಾಡ್ತೀವಿ ಆಮೇಲೆ ಅಷ್ಟೋತ್ತರ ಪೂಜೆ ಮಂಗಳ ತೀರ್ಥ ಸಾಗ ಉಪಹಾರಕ್ಕೆ ಹೋಗ್ತೀವಿ ಉಪಹಾರ ಮುಗಿಸಿಕೊಂಡು ಬಂದು ಆಮೇಲೆ ಮತ್ತೆ ಮುಂದಿನ ಪ್ರಾಶನ್ಸ್ ಮಾಡ್ತೀವಿ ಬಹಳ ಸುಂದರವಾದ ವಿಷಯ ಇದು ಮುಂದಿನ ಪ್ರಾಶಿನಲ್ಲಿ ಹೇಗೆ ಈ ಭೇದಗಳನ್ನು ಕೂಡಿದ ಜಗತ್ತಿನಲ್ಲಿ ಅವರು ಗಮನ ಹಾಗೆ ಇನ್ನೂ ಕೆಲವು ವಿಷಯಗಳು ಆ ಗಮನ ಕೊಡುವುದಿಲ್ಲ ಅದನ್ನು